ಹನ್ನೊಂದನೆಯ ತರಂಗ ವಸಿಷ್ಠರು ವರುಣಲೋಕದಲ್ಲಿ ನಡೆದ ಒಂದು ಯಾಗಕ್ಕೆ ಹೋಗಿದ್ದರು ಹಿಂದೆ ಇಂದ್ರನ ರಹಸ್ಯವು ದುರ್ಭೇದ್ಯವಾಯಿತು ಒಂದು ಜಾಗದಲ್ಲಿ ಯಾರೂ ಕರೆದರೂ ಇಂದ್ರನು ಬರಲಿಲ್ಲ ಎಲ್ಲರೂ ಇಂದ್ರನು ಬರಲಿಲ್ಲವೆಂದು ವ್ಯಥಿಸುತ್ತಿರಲು ವಸಿಷ್ಠರು ಪ್ರಜ್ಞಾನಧನವನ್ನು ಪ್ರವೇಶಿಸಿ ಇಂದ್ರ ತತ್ವವನ್ನು ಹುಡುಕಿ ನೋಡಿದರು ಅಲ್ಲಿ ಆ ರಹಸ್ಯವನ್ನು ಭೇದಿಸಿ ಇಂದನಿಗೆ ಬಂದಿದ್ದ ಆಪತ್ತನ್ನು ಪರಿಹರಿಸಿ ಕರೆದರು ಇಂದ್ರನು ಯಾಗಕ್ಕೆ ಬಂದನು ಆಗ ಇಂದನಿಗೆ ಪರಮ ಸಂತೋಷವಾಗಿ ಇನ್ನು ಮುಂದೆ ನನಗೋಸ್ಕರ ಮಾಡುವ ಯಾಗದಲ್ಲಿ ವಸಿಷ್ಠರೇ ಪುರೋಹಿತರಾಗಲಿ ಎಂದು ವರವನ್ನು ಕೊಟ್ಟನು ಅಂದಿನಿಂದ ಎಲ್ಲಿ ಇಂದ್ರೆಯಾಗವು ನಡಿದರು ವಸಿಷ್ಠರಾಗಲಿ ವಸಿಷ್ಠ ಪುತ್ರರಾಗಲಿ ಹೋಗುವರು ವರುಣದೇವನು ವಸಿಷ್ಠರನ್ನು ಕುಲಪತಿಗಳ ಪದವಿಗೆ ತಕ್ಕ ಮರ್ಯಾದೆಗಳನ್ನು ಕೊಟ್ಟು ಪಲ್ಲಕ್ಕಿಯಲ್ಲಿ ಕಳುಹಿಸಿದನು ಹಿಂದೆ ನೂರಾರು ಜನ ಮಹರ್ಷಿಗಳು ವೇದೋಪನಿಷತ್ತುಗಳನ್ನು ಪಾರಾಯಣ ಮಾಡುತ್ತಾ ಬಂದರು ಅವರಿಗೆ ದಾರಿಯಲ್ಲಿ ಬರುತ್ತಿರುವಾಗಲೇ ಆಶ್ರಮದಲ್ಲಿ ಏನಾಯಿತು ಎಂಬುದು ತಿಳಿಯಿತು ಮನಸ್ಸು ಆಗಬೇಕಾದದೆಲ್ಲ ಆಗಿದೆ ಇನ್ನೇಕೆ ವೃದ್ಧ ಅವಸರ ಆಯಾಸ ಎಂದರು ಯಥಾಸಕಾಶವಾಗಿ ಪ್ರಯಾಣವೂ ನಡೆಯಿತು ಬ್ರಹ್ಮರ್ಷಿಗಳು ಸರಸಪರಿವಾರವಾಗಿ ಭೂಲೋಕಕ್ಕೆ ಬಂದರು ಆಶ್ರಮವು ಇನ್ನೊಂದು ದಿನದ ಹಾದಿ ಎನ್ನುವಾಗ ಒಂದು ವಿಶೇಷವು ನಡೆಯಿತು ಒಬ್ಬನು ಬ್ರಹ್ಮಶ್ರೀಗಳ ದರ್ಶನವನ್ನು ಏಕಾಂತದಲ್ಲಿ ಅಪೇಕ್ಷಿಸಿದನು ಅದು ಸಂಜೆಯ ಕತ್ತಲು ಕವಿಯುತ್ತಿರುವ ಮುಚ್ಚಂಜಯ ಹೊತ್ತಿನಲ್ಲಿ ವಸಿಷ್ಠರು ಆ ವೇಳೆಗಾಗಲೇ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಆಗುಂದಕನನ್ನು ಅಪೇಕ್ಷಿಸಿದ ಸ್ಥಳಕ್ಕೆ ಏಕಾಂಕಿಗಳ ಏಕಾಂಕಿಗಳಾಗಿ ಬಂದರು ಆಗುಂತಕನು ನೋಡುವುದಕ್ಕೆ ಅಂತ್ಯ ಜನ ಜನಂತಿದ್ದಾನೆ ವಸಿಷ್ಠರನ್ನು ಅಷ್ಟು ದೂರದಲ್ಲೇ ಕಾಣುತ್ತಲೇ ಅಡ್ಡ ಬಿದ್ದಿದ್ದಾನೆ ಮೊದಲು ಅಭಯವಾಗಬೇಕು ತಮ್ಮ ಮಾತು ಕೇಳಿದರೆ ನನಗೆ ಕಿವಿ ಉರಿಯುತ್ತದೆ ತಮ್ಮನ್ನು ನೋಡಿದರೆ ಕಣ್ಣು ಕೊಕ್ಕರಿಸುತ್ತದೆ ಈಗೇನು ಆಗದಂತೆ ತಮ್ಮೊಡನೆ ಮಾತನಾಡಿದರೂ ನನಗೆ ಹಾಗೆ ಆಗದಂತೆ ಮೊದಲು ಹೊರಪಡಬೇಕು ದೇವರೇ ಎಂದು ಕೇಳಿಕೊಳ್ಳುತ್ತಿದ್ದಾನೆ ವಸಿಷ್ಠರು ಹಾಗೆ ಆಗಲೆಂದರು ಬಂದವನು ಎದ್ದು ನಿಂತನು ವಸಿಷ್ಠರು ಕೇಳಿದರು ನೀನು ಯಾರು ಆಗಂತಕ್ಕನ್ನು ಹೇಳಿದನು ತಾವು ನನ್ನೊಡನೆ ಮಾತಾಡುವ ಒಂದು ಕಡ್ಡಿಯನ್ನು ಅಡ್ಡವಾಗಿಟ್ಟುಕೊಂಡು ಮಾತನಾಡಬೇಕು ದೇವರೇ ವಸಿಷ್ಠರು ನಕ್ಕು ಆಗಲಿ ಎಂದು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಕುರಿತು ಮಾತನಾಡುವಂತೆ ಮಾತನಾಡಿದರು ನೀನು ಯಾರು ನಾನು ಕಲಿ ನನ್ನೊಡನೆ ಏನು ಮಾತನಾಡಬೇಕು ನನ್ನಲ್ಲಿ ನಿನಗೆ ಏನು ಕೆಲಸ ಕೆಲಸ ಬೇಕಾದಷ್ಟಿದೆ ಆದ್ದರಿಂದಲೇ ಮಾತನಾಡಲು ಬಂದಿದ್ದೇನೆ ಸಾವಧಾನವಾಗಿ ನಾನು ನನ್ನ ಮಾತುಕ ತಾವು ನನ್ನ ಮಾತು ಕೇಳೋಣ ಕೇಳೋಣವಾಗಲಿ ಈಗ ಕೃತ ಯುಗದ ಒಂದು ಪಾದವು ಕಳೆಯಿತು ಧರ್ಮವು ಪೂರ್ಣವಾಗಿ ಷೋಡಶ ಕಲಾ ಪರಿಪೂರ್ಣವಾಗಿ ಮೆರೆಯುವ ಕಾಲ ಕಳೆಯಿತು ಇನ್ನೂ ಧರ್ಮದ ಕಲೆಗಳು ಒಂದೊಂದಾಗಿ ಲೋಪವಾಗಬೇಕು ಹಾಗೆ ಧರ್ಮ ಕಳಾ ಲೋಪವಾಗಿರುವುದನ್ನು ತೋರಿಸುವ ನನ್ನದು ನನ್ನ ಕೆಲಸವನ್ನು ನಾನು ಮಾಡುವುದಕ್ಕೆ ಬಂದಿದ್ದೇನೆ ಅದನ್ನು ಆರಂಭಿಸುವುದಕ್ಕೆ ತಮ್ಮ ಅಪ್ಪಣೆ ಆಗಬೇಕು ನೀನು ನಿನ್ನ ಕೆಲಸವನ್ನು ಮಾಡುವುದಕ್ಕೆ ನನ್ನ ಅಪ್ಪಣೆ ಏನು ದೇವಾ ನಾನು ಧರ್ಮಲೋಪಕ್ಕಾಗಿಯೇ ಹುಟ್ಟಿ ಹುಟ್ಟಿರುವ ಬಿಡಲಾಗುವುದಿಲ್ಲ ತಾವು ಬಲ್ಲಿರಿ ದೀಪದಿಂದ ಹೊರಟಾಗ ಕಿರಣವು ತೀವ್ರವಾಗಿದ್ದರೂ ಮುಂದೆ ಹೋಗಿ ಹೋಗುತ್ತಾ ಅದು ಹರಡಿ ಹರಡಿ ಅದರ ತೇಜಸ್ಸು ಮಂಕಾಗುವುದು ಬಾಣವು ಬಿಲ್ಲಿನಿಂದ ಹೊರಟಾಗ ಎಷ್ಟು ವೇಗವಾಗಿರುವುದು ಆ ವೇಗವು ಕೊನೆಯಲ್ಲಿಯೂ ಇರುವುದೇ ಇದು ಧರ್ಮವು ಮೂರ್ ಮೂರ್ಖ ಪ್ರಪಂಚದಲ್ಲಿಯೂ ಉಂಟಲ್ಲವೇ ಇದೇ ಧರ್ಮವು ಮೂರ್ಖ ಪ್ರಪಂಚದಲ್ಲಿಯೂ ಉಂಟಲ್ಲವೇ ನೀರಿನಲ್ಲಿ ಯಾವ ಪ್ರಯತ್ನವೂ ಇಲ್ಲದೆ ಪಾಚಿ ಹುಟ್ಟುವಂತೆ ಬೆಂಕಿಯಲ್ಲಿ ಹೊಗೆ ಹುಟ್ಟು ಹುಟ್ಟುವಂತೆ ಬೆಳಕಿನ ಜೊತೆಯಲ್ಲಿ ಕತ್ತಲೆ ಇರುವಂತೆ ಧರ್ಮಕ್ಕೂ ಕಾಲದೋಷಗಳ ಪರಿಮಿತಿಯುಂಟು ಆ ಪರಿಮಿತಿಯು ಹೆಚ್ಚಾದಾಗ ಧರ್ಮಕ್ಕೆ ಹಾನಿಯುಂಟಾಯಿತು ಅಧರ್ಮದ ಕೈ ಮೇಲಾಯಿತು ಎನ್ನುವುದು ಲೋಕದವಾಡಿಕೆ ಆದರೆ ಹುಣ್ಣಿಮೆಯೇ ಇದರ ಅಮಾವಾಸೆಯ ಗತಿ ಇದ್ದ ಹುಣ್ಣಿಮೆಯೇ ಇದ್ದರೆ ಅಮಾವಾಸ್ಯ ಗತಿಯೇನು ಆದ್ದರಿಂದ ಚಂದ್ರನನ್ನು ಕೃಷ್ಣ ಕುಗ್ಗಿಸುವ ಶಕ್ತಿಯು ನನ್ನದು ಅದೇ ಚಂದ್ರನನ್ನು ಶುಕ್ಲ ಪಕ್ಷಕ್ಕೆ ಎಳೆದು ಬೆಳೆಸುವ ಶಕ್ತಿಯು ನಿಮ್ಮದು ಅದಕ್ಕಾಗಿ ಕೃಷ್ಣ ಪಕ್ಷವು ಆರಂಭವಾಗಬೇಕು ಎಂದು ಸೂಚಿಸಲು ನಾನು ಬಂದಿದ್ದೇನೆ ದಿವರೆ ಅದಕ್ಕೆ ನಾನೇನು ಮಾಡಬೇಕು ಆಗಲಿ ತಾವು ಸರ್ವಜ್ಞರಾದರೂ ನನ್ನಿಂದ ನುಡಿ ಸಂತೋಷವಾಗಿ ನುಡಿಯುವೆನು ಪರಬ್ರಹ್ಮದ ಸತ್ತಾಶಕ್ತಿಯ ಮೂರ್ತಿಗಳಾಗಿ ಧರ್ಮರಕ್ಷಕರಾದ ವಿದ್ಯಾಮೂರ್ತಿಯು ತಾವು ಆ ಪರಬ್ರಹ್ಮದ ಮಾಯಾಶಕ್ತಿಯ ಮೂರ್ತಿಯಾಗಿ ದೇಶಕಾಲ ರೂಪ ಹರಿಚ್ಛೇದನವನ್ನು ಸೃಷ್ಟಿಸಿ ಬ್ರಹ್ಮವನ್ನು ಮುಚ್ಚುವ ಅಧರ್ಮರಕ್ಷಕನಾದ ಅವಿದ್ಯಾಮೂರ್ತಿಯು ನಾನು ಕೃತ ಯುಗದ ಈ ಎರಡನೆಯ ಪಾದವು ಆರಂಭವಾಗಲು ನಾನು ಈ ಅವಿದ್ಯಾಲವನ್ನಷ್ಟು ಮಿಚ್ಚಬೇಕು ಲೋಕದಲ್ಲಿ ಶೋಕ ಮೋಹ ದೈನ್ಯಗಳು ಇನ್ನು ಹಿಚ್ಚಬೇಕು. ಧರ್ಮವನ್ನೇ ಹಿಡಿದು ಕುರಿತಿ ಶಕ್ತಿಯು ಮನುಷ್ಯನ ಅಂತಃಕರಣಕ್ಕೆ ಈಗ ಇರುವಷ್ಟು ಇನ್ನೂ ಮುಂದಿರುವುದಿಲ್ಲ ಈ ಯುಗದ ಕಾರಣ ನೀವು ನಿಮಗೆ ಈ ಅಂಶವನ್ನು ತಿಳಿಸದೆ ನಾನು ಪ್ರವರ್ತಿಸುವುದು ಸರಿಯಲ್ಲ ಆದ್ದರಿಂದ ತಮ್ಮದಿಗೆ ಬಂದಿರುತ್ತೇನೆ ಈ ವ್ಯತ್ಯಾಸವು ಮೊದಲು ತಮ್ಮ ಅಂತಃಕರಣದಲ್ಲಿ ಆಗಬೇಕು ಹಾಗೆಂದರೆ ಹೌದು ನನಗೆ ಗೊತ್ತು ತಾವು ಸದಾ ಬ್ರಾಹ್ಮಿ ಸ್ಥಿತಿಯಲ್ಲಿದ್ದು ಕೇವಲ ಲೋಕ ರಕ್ಷಣಕ್ಕಾಗಿ ಬಹಿರ್ಮುಖರಾಗುವ ಮಹಾನುಭಾವರು ಜಾತ ಮುಕ್ತರು ಆದರೆ ಈಗ ತಾವು ನನ್ನ ಅಧಿಕಾರವು ಗುರುತಾಗಿ ಶೋಕ ಮೋಹ ದೈನ್ಯಗಳನ್ನು ಅವಲಂಬಿಸಬೇಕು ಲೋಕದ ಜನರು ಕಾಣುವಂತೆ ತಾವು ಅವಕ್ಕೆ ವಶರಾಗಬೇಕು ಈ ಶೋಕ ಮೋಹ ದೈನುಗಳು ಉಳುವ ವ್ಯಕ್ತಿ ವೃಕ್ಷರಸವನ್ನೇ ಕುಡಿದು ಬಲಿತು ವೃಕ್ಷವನ್ನೇ ಕೊರಿಯುವಂತೆ ತಮ್ಮ ಆಶ್ರಯದಲ್ಲಿದ್ದು ತಮ್ಮ ಚೇತನವನ್ನೇ ತೆಗೆದುಕೊಂಡು ಬಲವಾಗಿ ಲೋಕವನ್ನು ಪೀಡಿಸಲು ಹೋಗಬೇಕು ಆದ್ದರಿಂದ ತಮ್ಮ ಬಳಿಗೆ ಬಂದಿದ್ದೇನೆ ಹ್ಮ್ ತಮ್ಮನ್ನು ಕೇಳಿದ ನಾನೇಕೆ ಆರಂಭಿಸಬಾರದು ಎನ್ನುವೇ ಅದಾಗುವುದಿಲ್ಲ ದೇವರು ಸ್ಪರ್ಶ ಮನೆಯನ್ನು ಮುಟ್ಟಿದ ಕಬ್ಬಿಣವೆಲ್ಲ ಚಿನ್ನವಾಗುವಂತೆ ತಮ್ಮ ಪ್ರಭಾವದಿಂದ ತಮ್ಮನ್ನು ತಗುಲಿದ ಶೋಕ ಮೋಹ ದೈನ್ಯಗಳು ಜೀರ್ಣವಾಗಿ ಆನಂದವಾಗುವು ಅಗ್ನಿಯ ಸಂಪರ್ಕದಿಂದ ಕಣ್ಣೀರು ಬಿಸಿ ಬಿಸಿಯಾಗುವಂತೆ ಯಾವ ಭಾವವೇ ಆಗಲಿ ತಮ್ಮನ್ನು ಮುಟ್ಟಿದರೆ ತಮ್ಮ ತುಂಬಿದ ಅಂತಃಕರಣದ ಸಂತೋಷ ಧರ್ಮವೇ ಆದಾಗ ಮಾಡುವುದೇನು ಆದ್ದರಿಂದ ತಮ್ಮಲ್ಲಿಗೆ ಬಂದಿದ್ದೇನೆ ಮಿಕ್ಕ ಮಹಿನೀಯರು ಸಮಾಧಿಯಲ್ಲಿ ಮಾತ್ರ ಪಡೆಯುವ ಸ್ಥಿತಿಯಲ್ಲಿ ತಾವು ಸಹಜವಾಗಿರುವಿರಿ ಆದ್ದರಿಂದ ಬೆಂಕಿಯನ್ನು ನಿನ್ನ ನಿನ್ನ ಬಿಸಿಯನ್ನು ಕಡಿಮೆ ಮಾಡಿಕೋ ಎಂದಂತೆ ಹೂವನ್ನು ನಿನ್ನ ಪರಿಮಳವನ್ನು ಬಿಡು ಎಂದಂತೆ ತಮ್ಮ ಸಹಜ ಧರ್ಮವನ್ನು ಅಷ್ಟು ಕಾಲ ಒತ್ತಿಗೆ ಇಡಬೇಕು ಎಂದು ಬಂದಿದ್ದೇನೆ ತಾವು ನನ್ನ ಪ್ರಾರ್ಥನೆಯನ್ನು ಮನಿಸಿ ಅನುಗ್ರಹಿಸಬೇಕು ವಸಿಷ್ಠರ ನಕ್ಕು ಆಯಿತು ಹಾಗಾದರೆ ಎಷ್ಟು ಕಾಲ ನಿನ್ನ ಅಧೀನದಲ್ಲಿರಬೇಕು ಎಂದು ತಿಳಿದರು ತಮ್ಮ ಬಳಿಗೆ ಬಂದಾಗ ಲೆಕ್ಕ ಹಾಕಿಕೊಂಡು ಬಂದಿದ್ದೆ ಒಂದು ನೂರು ವರ್ಷ ಕಾಲ ಒಂದು ಶತಮಾನ ಎಂದು ಹೇಳಬೇಕೆಂದಿದ್ದೇ ಈಗ ತಮ್ಮೆದವರು ನಿಂತು ಮಾತನಾಡುವ ನನ್ನ ಸ್ವರೂಪವು ಬದಲಾಗುತ್ತಿದೆ ಈಗ ನನ್ನ ಬಾಯಿ ನನ್ನ ಮಾತು ಕೇಳುವುದಿಲ್ಲ ನನ್ನ ಇಂದ್ರಿಯಗಳು ಮನಸು ಬುದ್ಧಿ ಎಲ್ಲವೂ ವಿವಶವಾಗುತ್ತಿವೆ ಈಗ ಮನಸ್ಸು ಒಂದು ವರ್ಷವಲ್ಲ ಒಂದು ನೂರು ದಿನ ಎನ್ನುತ್ತಿದೆ ಇನ್ನೂ ಅಷ್ಟು ವಿವಶವಾಗಿ ನೂರು ಕ್ಷಣ ಎನ್ನುವುದರೊಳಗಾಗಿ ತಾವು ವರವನ್ನು ಕೊಡಿ ಆಗಬಹುದು ಆದರೆ ಇದು ಯಾವ ರೂಪವಾಗಿ ಬರುವುದು ಸ್ವೇಚ್ಛಾ ಪ್ರಾರಬ್ಧವಾಗಿಯೋ ಪರೇಕ್ಷಾ ಪ್ರಾರಬ್ಧವಾಗಿಯೋ ಎರಡೂ ಅಲ್ಲದೇವರು ಇದು ಕಾಲ ಪ್ರಾರಬ್ಧ ಕಾಲ ಪ್ರಾರಬ್ಧ ಹಾದಿಯಲ್ಲಿ ಹೋಗುತ್ತಿರುವಾಗ ಮಳೆಯು ಬಂದರೆ ನೆನೆಯುವಂತೆ ತಾವು ಈ ಯುಗದಲ್ಲಿ ಇರುವುದೇ ಈ ಪ್ರಾರಬ್ಧವೂ ಬರುವುದಕ್ಕೆ ಕಾರಣ ಈಗ ಈ ಶೋಕ ಮೋಹಗಳನ್ನು ಅನುಭವಿಸಲು ತಾವು ಒಪ್ಪಿಕೊಂಡಿರುವಾಗ ಇದಕ್ಕೆ ಒಂದು ಕಾರಣವೂ ಏರ್ಪಡುವುದು ಕಾಕತಾಳಿವಾಗಿ ಇದೆಲ್ಲವೂ ಸಂಭವಿಸುವುದು ಸಂಧಿಕಾಲದ ಲಕ್ಷ್ಮಿ ಲಕ್ಷಣವೇ ಹೀಗಲ್ಲವೇ ತಮ್ಮ ಸಂವಿಧಾನದಲ್ಲಿ ನಾನು ಭೂಕಾಲ ಇರಲಾರೆ ಇದ್ದರೆ ನನ್ನ ಪ್ರಕೃತಿಯು ಕಿರುವುದು ವಾದನಕ್ಕೆಂದು ತೆಗೆದುಕೊಂಡು ಒಳದು ಚಿಗುರಿದರೆ ಅದು ವೇಣುವಾಗಿರುವುದೆಂತು ಆದದಲ್ಲಿದ್ದು ಬೆಂಕಿಗೆ ಬಿದ್ದ ಕಡ್ಡಿಯಂತಾಗುವ ಮುನ್ನವೇ ಹೊರಟು ಹೋಗಲು ಹೊಣೆಯಾಗಬೇಕು ತಮ್ಮ ಪ್ರಭಾವದಿಂದ ನನ್ನ ವ್ಯಕ್ತಿತ್ವವು ಅಳಿಸಿ ಹೋದರೆ ನನ್ನನ್ನು ಸೃಷ್ಟಿಸಿರುವ ನೀತಿಯು ನಿಯತಿಯ ಉದ್ದೇಶವು ವಿಫಲವಾಗುವುದು ಈಗ ತಮ್ಮ ಅಪ್ಪಣೆ ಆಗಲಿ ನನ್ನ ಮೇಲೆ ಬಿದ್ದಿರುವ ತಮ್ಮ ಪ್ರಭಾವದ ಮಹಿಮೆಯನ್ನು ಇಲ್ಲೇ ಕುಡಿಯಿಕೊಂಡು ಹೋಗುವೆನು ಕಲಿಯು ಎದ್ದು ತಾನು ಹೊತ್ತಿದ್ದ ಕಂಬಡಿಯನ್ನು ಒದಲಿದನು ಧೂಳು ಹಾರಿ ಹೋಗುವಂತೆ ಪ್ರಕಾಶದ ಪಿಡಿಗಳು ಹಾರಿದವು ವಸಿಷ್ಠರಿಗೆ ಮತ್ತೆ ನಮಸ್ಕಾರ ಮಾಡಿ ನನಗೆ ಪರಮೋಕಾರ ಪರಮೋ ಪರಮ ಉಪಕಾರವಾಯಿತು ಎಂದು ಹೇಳಿ ಹೊರಟು ಹೋದರು ವಸಿಷ್ಠರು ತುಳುವನ್ನು ಅತ್ತ ಎಸೆ ಎಸೆದರು ಅದು ಧಗ ಧಗನೆ ಹೊತ್ತುಕೊಂಡು ಹುರಿ ಹೋಯಿತು